ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ಭಕ್ತರಿದ ನಾದರದಿ ಕೇಳುವುದು ಆ ಕೇಳುವುದು ಹಿಂದಿನ ಪದ್ಯದಲ್ಲಿ ನರಸಿಂಹ ಮಂತ್ರದ ಉಪಾಸನೆಯನ್ನು ಹೇಳಿದರು ಫಲವನ್ನು ಹೇಳಿದರು ಜ್ವರಹರಾಫ್ವಯ್ಯ ನಾರಸಿಂಹನ ಸ್ಮರಣೆ ಮಾತ್ರದಿ ದುರಿತ ರಾಶಿಗಳಿರದೆ ಪೋಪವು ತರಣಿ ಬಿಂಬವ ಖಂಡ ಹಿಮದಂತೆ ನರಸಿಂಹರೂಪಿ ಪರಮಾತ್ಮನ ಮಂತ್ರವನ್ನು ಉಪಾಸನೆ ಮಾಡಿದ್ರೆ ಜ್ವರ ಹರಹ್ವಯ ಜ್ವರ ಹರ ಅಂತನೆ ಕರೆಸ್ಕೋತಾನೆ ಭಗವಂತ ಜೀವರಿಗೆ ಬರ್ತಕ್ಕಂಥ ಎಲ್ಲ ದೂರಿತಗಳನ್ನು ಕೂಡ ನಾಶ ಮಾಡ್ತಾನೆ ಅಂತ ಈಗ ಜೀವನಿಗೆ ಪ್ರಶ್ನೆ ಎಷ್ಟು ಕಾಲ ಮಾಡಬೇಕು ಈ ನರಸಿಂಹ ಮಂತ್ರ ಜಪಾತೋ ಉಪಾಸನೆ ಅಂತ ಕೇಳಿದ್ರೆ ಈ ಪದ್ಯದಲ್ಲಿ ತಿಳಿಸ್ತಾರೆ ಮಾಸ ಪರ್ಯಂತರವೂ ಬಿಡದೆ ನೃಕೇಸರಿಯ ಶುಭ ಮಂತ್ರ ಜಿತಾಸನದಲ್ಲಿ ಏಕಾಗ್ರ ಬೇಸರದಿ ಜಪಿಸಲು ವೃಜನೆಗಳ ನಾಶಗೈಸಿ ಮನೋರಥಗಳ ಪರೇಶ ಪೂರ್ತಿಯ ಮಾಡಿ ಕೊಡುವನು ಕಡೆಗೆ ಪರಗತಿಯ ಈ ನರಸಿಂಹ ಮಂತ್ರವನ್ನು ಉಪಾಸನೆ ಮಾಡಿದರೆ ಋಜಿನಗಳ ನಾಶಗೈಸಿ ಎಲ್ಲ ಪಾಪ ಪರಿಹಾರ ಮನೋರಥಗಳ ಪೂರೈಸಿ ಅಂದರೆ ಇಷ್ಟಾರ್ಥ ಸಿದ್ಧಿ ಅನಿಷ್ಟ ನಿವೃತ್ತಿ ಕೊನೆಗೆ ಕೊಡುವನು ಕಡೆಗೆ ಪರಗತಿಯ ಅಂದರೆ ಮೋಕ್ಷವನ್ನೇ ಕೊಡ್ತಾನೆ ಕೇವಲ ನರಸಿಂಹ ಮಂತ್ರದಿಂದ ಪಾಪ ನಿವೃತ್ತಿ ಮಾತ್ರ ಸಾಧನ ಅಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಆಸನದ ನಿಯಮ ಇತ್ಯಾದಿ ಎಲ್ಲ ಏನು ತಿಳಿಸಿಯಾರೋ ಆ ರೀತಿಯಾಗಿ ಉಪಾಸನೆ ಮಾಡಿದ್ರೆ ಮೋಕ್ಷಕ್ಕೂ ಸಾಧನ ಆಗತ್ತೆ ಮೋಕ್ಷವೇ ಸಿಗತ್ತೆ ಅಂದಮೇಲೆ ಸಕಲಭಿಷ್ಟನ ಸಾಧನ ಸಾಮರ್ಥ್ಯ ಅಂತೂ ಇದ್ದೇ ಇದೆ ಕೊಟ್ಟೇ ಕೊಡ್ತಾನೆ ಭಗವಂತ ಅಂತ ತಿಳಿಸಿದ್ರು ಮಾಸ ಪರ್ಯಂತರವೂ ಬಿಡದೆ ಅಂದರೆ ಒಂದು ತಿಂಗಳು ಎಡಬಿಡದೆ ಈ ನರಸಿಂಹ ಮಹಾಮಂತ್ರವನ್ನು ಜಪ ಮಾಡಿದ್ರೆ ಜಾತಾತ್ ಪಾತೀತಿ ಜಪಃ ಅಂತ ಹುಟ್ಟಿದವರನ್ನು ಅಂದರೆ ಸೃಷ್ಟಿಗೆ ತಂದವರನ್ನು ಭಗವಂತ ರಕ್ಷಣೆ ಮಾಡ್ತಾನೆ ಅದರಿಂದ ಅವನಿಗೆ ಜಪ ಅಂತ ಹೆಸರು ಜಕಾರೋ ಜನ್ಮ ವಿಚ್ಛೇದನ ಪಕಾರೋ ಪಾಪನಾಶನ ಜನನ ಮರಣ ರೂಪವಾಗಿರ್ತಕ್ಕಂಥ ಸಂಸಾರದಿಂದ ಬಿಡುಗಡೆ ಮಾಡಿ ಪ ಪಾತೀತಿ ಪಕಾರೋ ಪಾಪನಾಶನಃ ಪಾಪವನ್ನು ನಾಶನ ಮಾಡಿ ಭಗವಂತ ರಕ್ಷಣೆಯನ್ನು ಮಾಡ್ತಾರೆ ಅಂತ ತಿಳಿಸಿದರು ಆದ್ದರಿಂದ ಈ ಶುಭ ನಾಮಮಂತ್ರ ನರಸಿಂಹದೇವರ ಈ ಶುಭ ನಾಮ ಮಂತ್ರ ಏನಿದೆಯಲ್ಲ ಅದನ್ನು ಮಾಸಪರ್ಯಂತವೂ ಬಿಡದೆ ಅಂದರೆ ಕಿಂಚಿತ್ತೂ ಎಡಬಿಡದೆ ಈ ಸ್ತೋತ್ರವನ್ನು ಮಂತ್ರವನ್ನು ಜಪ ಮಾಡಬೇಕು ಅನುಸಂಧಾನ ಮಾಡಬೇಕು ಸ್ಮರಣಾದಿಗಳನ್ನು ಮಾಡಬೇಕು ಅಂತ ಐತರಿಯ ಭಾಷೆಯಲ್ಲಿ ನೃಸಿಂಹ ಅನುಷ್ಠು ಮೂವತ್ತೆರಡು ಅಕ್ಷರಗಳ ಪ್ರಸಿದ್ಧವಾಗಿರ್ತಕ್ಕಂಥ ಮಂತ್ರ ಅಂದರೆ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಹ ಮಂತ್ರಿ ಮೂವತ್ತೆರಡು ಅಕ್ಷರಗಳಿಂದ ಇರ್ತಕ್ಕಂಥ ಮಂತ್ರ ಉಗ್ರಂ ಉಗ್ರರೂಪನಾಗಿರ್ತಕ್ಕಂಥ ನರಸಿಂಹ ರುದ್ರಾಂತರಗತನಾಗಿ ಇರ್ತಾನೆ ಈ ನರಸಿಂಹದೇವರು ಹೇಗಿದ್ದಾನೆ ಅನ್ನೋದನ್ನು ದೈತ್ಯರಿಗೆ ಉಗ್ರ ನರಸಿಂಹನಂತೆ ಸಾತ್ವಿಕರಿಗೆ ಮುದ್ದು ನರಸಿಂಹ ಹಸೆಗೆ ಈ ರೀತಿಯಾಗಿ ಕರೆಯೋಂಗೆ ಹಾಗಿರ್ತಾನೆ ಭಗವಂತ ಅಂತ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಬರ್ತಕ್ಕಂಥ ನರಸಿಂಹ ಗಾಯತ್ರಿ ಮಂತ್ರದಲ್ಲಿ ಆ ರೂಪದ ಚಿತ್ರಣವನ್ನು ತಿಳಿಸ್ತಾರೆ ವಜ್ರ ನಖಾಯ ವಿದ್ಮಹೆ ತೀಕ್ಷ್ಣ ಧಮಷ್ಟ್ರಾಯ ಧೀಮಹೆ ತನ್ನೋ ನಾರಸಿಂಹ ಪ್ರಚೋದಯಾತ್ ಅಂತ ವಜ್ರದಂತೆ ಕಠಿಣವಾಗಿರ್ತಕ್ಕಂಥ ಉಗುರುಗಳನ್ನು ಹೊಂದಿರೋ ನರಸಿಂಹ ಆ ನರಸಿಂಹನ ಶ್ರವಣ ಮನನಗಳನ್ನು ಮಾಡಬೇಕು ತೀಕ್ಷ್ಣವಾಗಿರ್ತಕ್ಕಂಥ ಕೋರೆ ದಾಡಿಯನ್ನು ಹೊಂದಿದಾನೆ ಇಂತಹ ನರಸಿಂಹರೂಪಿ ಪರಮಾತ್ಮನನ್ನು ಧ್ಯಾನ ಮಾಡ್ತೀವಿ ತನ್ನೋ ನರಸಿಂಹ ಪ್ರಚೋದಯಾತ್ ಶ್ರವಣ ಮನನ ಧ್ಯಾನಗಳನ್ನು ಆ ನರಸಿಂಹನೇ ನಮ್ಮಂತ ನಡೆಸಲಿ ಈ ರೀತಿಯಾಗಿ ಹೀಗೆ ಉಗ್ರರೂಪನಾಗಿದ್ದಾನೆ ನರಸಿಂಹ ಅಂತ ದೈತ್ಯರಿಗೆ ಭಗವಂತನ ದ್ವೇಷಗಳಿಗೆ ಉಗ್ರನಂತೆ ಕಾಣ್ತಾನೆ ಭಗವದ್ಭಕ್ತರಿಗೆ ವಾದರಾಜರು ಲಕ್ಷ್ಮೀ ಶೋಭಾನದಲ್ಲಿ ಕರೆಯೋ ಹಾಗೆ ಮುದ್ದು ನರಸಿಂಹ ಅಸಗೇಬ ಈ ರುದ್ರಾಂತರ್ಗತ ನರಸಿಂಹ ರೂಪ ಸೂರ್ಯನಂತೆ ಉಗ್ರವಾಗಿ ಪ್ರಕಾಶಮಾನವಾಗಿ ದೊಡ್ಡದಾಗಿರ್ತಕ್ಕಂಥ ದುಂಡಗಿನ ಮೂರು ಕಣ್ಣುಗಳು ಅಂತ ಆ ರುದ್ರದೇವರು ಅಂತರ್ಯಾಮಿಯಾಗಿರೋ ನರಸಿಂಹರೂಪವನ್ನು ಉಪಾಸನೆ ಮಾಡಿ ತಾವು ತ್ರಿನೇತ್ರ ಅಂತ ಮೂರನೇ ಕಣ್ಣನ್ನು ಪಡ್ಕೊಂಡ್ರು ಅಂತ ಕೇಳ್ತೀವಿ ಅವನ ಧ್ವನಿ ಹೆಂಗಿತ್ತು ಅಂದರೆ ಬ್ರಹ್ಮಾಂಡವನ್ನೇ ಸ್ಫೋಟ ಮಾಡಬಲ್ಲಂತಹ ಭಾರಿ ಧ್ವನಿ ವಜ್ರಾಯುಧದಂತೆ ಕಠಿಣವಾಗಿರ್ತಕ್ಕಂಥ ಬ್ರಹ್ಮಾಂಡದ ಕಟಾಹವನ್ನೇ ಒಡೆದಿರ್ತಕ್ಕಂಥ ಭಾರಿ ಉಗುರುಗಳು ಇಂತಹ ಗೋರ ರೂಪದವನಾಗಿದ್ದರಿಂದ ನರಸಿಂಹ ಉಗ್ರ ಅಂತ ವಿಜಯದಾಸು ತಮ್ಮ ಸುಳಾರಿಯಲ್ಲಿ ಹೇಳ್ತಾರೆ ದುರಿತ ಕುಟಾರ ವಿಜಯ ಬಿಟ್ಟಲ ಘೋರ ಘೋರ ತರ ಸೌಮ್ಯತನವ ತೊರೆದು ಅಂತ ಹೀಗಾಗಿ ಪಶುಪತಿಗೆ ಪ್ರಿಯವಾಗಿರ್ತಕ್ಕಂಥ ದಿವ್ಯ ಮಂತ್ರ ಅಂದರೆ ನರಸಿಂಹ ಮಂತ್ರ ಕೇವಲ ಉಗುರಿನ ಕೊನೆಯಿಂದ ಆ ಹಿರಣ್ಯ ಕಶುಪುವಿನ ವಜ್ರಕಾಯವನ್ನು ವೀರ ನರಸಿಂಹ ಅದಕ್ಕೆ ಉಗ್ರಂ ವೀರಂ ಅಂತ ವಿಷ್ಣು ಅಂದ್ರೆ ವ್ಯಾಪ್ತತ್ವ ಎಲ್ಲ ದಿಕ್ಕುಗಳನ್ನು ವ್ಯಾಪಿಸಿ ಎಲ್ಲ ಕಡೆ ಭಕ್ತ ಜನರನ್ನು ಕಾಪಾಡೋದ್ರಿಂದ ವ್ಯಾಪ್ತಿಂಚಭೂತೇಶು ಅಖಿಲೇಶು ಚಾತ್ಮನಃ ಅಂತ ಭಾಗವತ ಹೇಳೋಂಗೆ ಸರ್ವತ್ರ ವ್ಯಾಪ್ತವಾಗಿರುವ ರೂಪ ಅದಕ್ಕೆ ಮಹಾವಿಷ್ಣುಂ ಅಂತ ಕಂಬದಲ್ಲೂ ಕೂಡ ಭಗವಂತ ಅಂತ ಪ್ರಹ್ಲಾದ ಹೇಳಿರೋ ಮಾತನ್ನು ಸತ್ಯಂ ವಿಧಾತಂ ನಿಜವೃತ್ಯ ಭಾಷಿತಂ ಅಂತ ಅದನ್ನು ಸತ್ಯ ಮಾಡಿದಲ್ಲ ಅಂತಹ ನರಸಿಂಹನೇ ಮಹಾವಿಷ್ಣು ಜ್ವಲಂತಂ ಅನಂತ ಕೋಟಿ ಕೋಟಿ ಸೂರ್ಯರನ್ನು ಹಾಕಿದ್ರೆ ಎಷ್ಟು ಪ್ರಕಾಶ ಬರ್ತಾ ಇದೆಯೋ ಆ ರೀತಿ ಪ್ರಕಾಶಮಾನವಾಗಿ ಜಜ್ವಲ್ಯಮಾನವಾಗಿರೋದ್ರಿಂದ ಜ್ವಲಂತಂ ಅಂತಹ ನರಸಿಂಹರೂಪಿ ಪರಮಾತ್ಮನ ಕಡೆಗಳನ್ನ ಒಂದು ಸಣ್ಣ ಬೆಂಕಿಯ ಕಿಡಿ ಬ್ರಹ್ಮ ರುದ್ರಾದಿ ಸಕಲ ದೇವತೆಗಳನ್ನು ಕೂಡ ಲಯಕಾಲದಲ್ಲಿ ಸುಟ್ಟು ಬೂದಿ ಮಾಡುವಂತಹ ಸಾಮರ್ಥ್ಯ ಅದಕ್ಕೆ ಜ್ವಲಂತಂ ವಿಶೇಷಣ ಸಹಸ್ರಶೀರ್ಷ ಸಹಸ್ರಾಕ್ಷ ಹೀಗೆ ಸರ್ವತೋಮುಖನಾಗಿರ್ತಕ್ಕಂಥವನು ಅದರಿಂದ ಸರ್ವತೋಮುಖಂ ಅಂತ ನೃಸಿಂಹಂ ನರನಲ್ಲ ಮೃಗ ಅಲ್ಲ ಜಗದ್ವಿಲಕ್ಷಣವಾಗಿರ್ತಕ್ಕಂಥ ರೂಪ ಅಂತಹ ಶರೀರವ ತೆತ್ತು ತೋರಿದುದೇನೋ ನರಸಿಂಹ ಅಂತ ದಾಸರಾಡು ಹೇಳ್ತಾರೆ ಸುಳಾದಿ ಒಳಗೆ ಲೋಕವಿಲಕ್ಷಣವಾಗಿರ್ತಕ್ಕಂಥ ರೂಪ ಅಂತ ಅಂದರೆ ನೃಸಿಂಹ ನರನೂ ಅಲ್ಲ ಅಲ್ಲ ನರ ಮಾನುಷ ಭೀಷಣಂ ಭೂತಾ ಪ್ರೇತ ಪಿಶಾಚಾರಿ ಸಕಲ ದುಷ್ಟಗ್ರಹಗಳನ್ನು ನಾಶ ಮಾಡತಕ್ಕಂಥವನು ಭಕ್ತಿಯಿಂದ ಉಪಾಸನೆ ಮಾಡಿದವರಿಗೆ ಪುರಂದರದಾಸರು ಹೇಳ್ತಾರೆ ಹಿಂಡು ಭೂತವ ಕಡಿದು ತುಂಡು ಮಾಡುವ ಮಂತ್ರ ನರಸಿಂಹ ಮಾತ್ರ ಮಂತ್ರ ಹೊಂದಿರಲು ಸಾಕು ಅಂತ ಎಲ್ಲ ದುಷ್ಟಶಕ್ತಿಗಳಿಗೆ ಭೀಷಣ ಭಯಂಕರವಾಗಿರೋದ್ರಿಂದ ಭೀಷಣ ಅಂತ ಕರೆಯೋದು ಭದ್ರ ಅಮಂಗಲವಾಗಿರ್ತಕ್ಕಂಥ ಅಪಮೃತ್ಯುವನ್ನು ಪರಿಹಾರ ಮಾಡಿ ಮಂಗಳ ಅಂದರೆ ಸುಖವನ್ನು ಉಂಟು ಮಾಡೋದ್ರಿಂದ ಮೃತ್ಯುವು ಮೃತ್ಯುವಿಗೆ ಮೃತ್ಯು ಆದರೂ ಕೂಡ ಭದ್ರ ಅಂತಿವನ್ನು ಭದ್ರ ಅಂದರೆ ಮಂಗಲಕರ ಅಂತ ಇಂತಹ ನರಸಿಂಹರೂಪಿ ಪರಮಾತ್ಮನನ್ನು ನಮಸ್ಕಾರ ಮಾಡ್ತೀನಿ ಹೀಗೆ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭರದ್ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ ಅಪಮೃತ್ಯುವಿಗೂ ಮೃತ್ಯುವಾಗಿರ್ತಕ್ಕಂಥ ಇಂತಹ ನರಸಿಂಹರೂಪಿ ಪರಮಾತ್ಮ ನಮಾಮ್ಯಹಂ ನಿನಗೆ ನಮಸ್ಕಾರ ಮಾಡ್ತೀನಿ ಈ ಮಂತ್ರವನ್ನು ಮೇಘಮಂಡಲದಲ್ಲಿ ಇರ್ತಕ್ಕಂಥ ಹಂಸರೂಪಿಗಳಾಗಿರ್ತಕ್ಕಂಥ ಹರಿವಾಯುಗಳು ದೇವತೆಗಳಿಗೆ ಮುನಿಗಳಿಗೆ ಎಲ್ಲ ಉಪದೇಶ ಮಾಡ್ತೀಯಾರೆ ಅಂತ ಐತನೆಯ ಭಾಷ್ಯದಲ್ಲಿ ಇದನ್ನು ತಿಳಿಸ್ತಾ ಮೃತ್ಯೋರ್ ಮೃತ್ಯುಮ್ ಅಂತನೂ ಹೇಳ್ತಾರೆ ಮೃತ್ಯುಂ ಮೃತ್ಯುಮ್ ಅಂತನೂ ಹೇಳ್ತಾರೆ ಅರ್ಥದಲ್ಲಿ ವ್ಯತ್ಯಾಸ ಇಲ್ಲ ಆದರೆ ಅಕ್ಷರ ವ್ಯತ್ಯಾಸಕ್ಕೆ ಮಂತ್ರದಲ್ಲಿ ಅವಕಾಶ ಇಲ್ಲದೆ ಇರೋದ್ರಿಂದ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ ಅಂತ ಈ ರೀತಿಯಾಗಿ ಹೇಳಬೇಕು ಅಂತ ತಂತ್ರಸಾರ ಸಂಗ್ರಹದಲ್ಲಿ ಇನ್ನೊಂದು ಇಪ್ಪತ್ನಾಲ್ಕು ಅಕ್ಷರಗಳ ನರಸಿಂಹ ಮಂತ್ರವನ್ನು ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ಜಯ ಜಯ ನರಸಿಂಹಾಯ ಸರ್ವಜ್ಞಾಯ ಮಹಾತೇಜೋ ಬಲವೀರ್ಯಾಯ ಸ್ವಾಹ ಸ್ವಾಹ ಅಂದರೆ ಬ್ರಹ್ಮಾದಿಗಳಿಂದ ಸ್ತುತ್ಯನಾಗಿರ್ತಕ್ಕಂಥ ನರಸಿಂಹ ಭಾಗವತ ಸಪ್ತಮ ಸ್ಕಂದದಲ್ಲಿ ನರಸಿಂಹದೇವರನ್ನು ಬ್ರಹ್ಮಾದಿ ದೇವತೆಗಳು ಮುನಿಗಳು ಪಿತೃಗಳು ಸಿದ್ಧರು ಗಂಧರ್ವರು ವಿದ್ಯಾಧರರು ಎಲ್ಲರೂ ಕೂಡ ವಿಶೇಷವಾಗಿ ಸ್ತೋತ್ರ ಮಾಡೋದನ್ನು ವಿಸ್ತಾರವಾಗಿ ಸಪ್ತಮ ಸ್ಕಂದ ಭಾಗವತ ವರ್ಣನೆ ಮಾಡ್ತಾ ಇದೆ ಅಂತಹ ನರಸಿಂಹನೇ ನಿನಗೆ ಜಯವಾಗಲಿ ಜಯವಾಗಲಿ ಅಂತ ಪ್ರಾರ್ಥನೆ ನಮಗೆ ಎರಡು ರೀತಿಯಾಗಿರ್ತಕ್ಕಂಥ ಶತ್ರುಗಳು ಅಂತಃಶತ್ರುಗಳು ಮತ್ತು ಬಾಹ್ಯ ಶತ್ರುಗಳು ಅಂತ ಅವ್ರನ್ನೆಲ್ಲ ನಾಶ ಮಾಡಿ ನಮ್ಮನ್ನು ಕಾಪಾಡ್ತಾ ನೀನು ಸರ್ವೋತ್ತಮ ಅಂತ ಕರೆಸ್ಕೊತಾ ಇದೆಯಾ ಹಾಗೆ ನಾ ಆ ಎಚ್ಚರ ನಮಗೆ ಸದಾ ಜಾಗೃತವಾಗಿರುವಂತೆ ಸ್ಮರಣಾದಿಗಳು ಜಾಗೃತವಾಗಿರುವಂತೆ ನಮಗೆ ಅನುಗ್ರಹವನ್ನು ಮಾಡು ನರಸಿಂಹ ಅಖಿಲ ಜ್ಞಾನ ಮತಧ್ವಾಂತ ದಿವಾಕರ ಸಜ್ಞಾನ ಸುಖ ಶಕ್ತಿ ಪಯೋನಿಧಿ ಹೇಂತ್ ಅಂತಃಶತ್ರುಗಳು ಬಾಹ್ಯ ಶತ್ರುಗಳು ಅಂತ ಅಂತಃತ್ರುಗಳನ್ನು ಮನ್ಯು ಸೂಕ್ತ ದಸ್ಯು ಅಂತ ಕರೀತಾ ಇದೆ ಬಾಹ್ಯ ಶತ್ರುಗಳನ್ನು ಆರ್ಯ ಅಂತ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಂಥೇಳಿ ನಮ್ಮೊಳಗೆ ಇದ್ದು ನಮ್ಮ ಸಾಧನಗಳಿಗೆ ನಾನಾ ರೀತಿಯಾಗಿರ್ತಕ್ಕಂಥ ಪ್ರತಿಬಂಧಕಗಳು ಅದೇ ರೀತಿಯಾಗಿ ವಿಷಯ ಸುಖದ ಅಪೇಕ್ಷೆ ಅದು ನಮ್ಮ ಸಾಧನೆಗೆ ಪ್ರತಿಬಂಧಕ ಆದದ್ದು ಈ ರೀತಿಯಾಗಿ ಸಾಧನೆಗೆ ಪ್ರತಿಬಂಧಕ ಆಗ್ತಕ್ಕಂಥ ಎಲ್ಲ ಶತ್ರುಗಳನ್ನು ಕೂಡ ನೀನು ನಾಶ ಮಾಡು ಬಾಹ್ಯಶತ್ರುಗಳು ನಮ್ಮ ಜೊತೆಯಲ್ಲೇ ಇರ್ತಾರೆ ಮಿತ್ರರಂತೆ ವರ್ತನೆ ಮಾಡ್ತಾರೆ ಸಾಧನೆಗೆ ನಾನಾ ರೀತಿಯಾಗಿರ್ತಕ್ಕಂಥ ಅಡ್ಡಿ ಆತಂಕಗಳನ್ನು ಉಂಟು ಮಾಡ್ತಾರಲ್ಲ ಅಂತಹ ಬಾಹ್ಯಶತ್ರುಗಳನ್ನು ಕೂಡ ನೀನು ತರಿದು ಬಿಸಾಡೋ ಮನು ಸೂಕ್ತ ಅದರ ಕೊನೆಯಲ್ಲಿ ಬರ್ತಕ್ಕಂಥ ಸಂಸೃಷ್ಟಂ ಧನಮುಭಯಂ ಅಂತ ಮಂತ್ರ ಅಲ್ಲಿ ವರುಣನಾಮಕ ನರಸಿಂಹನ ಮಂತ್ರ ಅಂತ ತಿಳಿಸ್ತಾರೆ ಈ ಮಂತ್ರವೂ ಕೂಡ ಮನ್ಯು ಅಂದರೆ ಮನು ಅವಬೋಧನೆ ಮನು ಜ್ಞಾನೆ ಅಂತ ಅರ್ಥ ಧಾತುಜನ್ಯವಾಗಿದ್ದರಿಂದ ಜ್ಞಾನರೂಪ ಅಂತ ಅರ್ಥ ಕ್ರೋಧ ಅಂತ ಪ್ರಸಿದ್ಧ ಅರ್ಥ ಮನು ಅನ್ ಮನ್ಯು ಅಂತ ಹೇಳಿದರೆ ಕ್ರೋಧ ಅಂತಲೂ ಒಂದು ಅರ್ಥ ಇದೆ ಕ್ರೋಧಾಭಿಮಾನಿಯಾಗಿರ್ತಕ್ಕಂಥ ರುದ್ರಾಂತರ್ಗತನಾಗಿರ್ತಕ್ಕಂಥ ನರಸಿಂಹನೇ ಮುಖ್ಯವಾಗಿ ನೀನು ಮನ್ಯು ಅಂತ ಕರೆಸ್ಕೋತಾ ಇದೆಯಾ ವರ್ಣೀಯ ನೀನು ಸರ್ವೋತ್ತಮನಾಗಿದ್ದರಿಂದ ವರುಣ ಎನಿಸುವ ನರಸಿಂಹ ವರುಣಾಂತರ್ಗತನಾಗಿದೆಯಾ ಮನ್ಯುನಾಮಕ ರುದ್ರಾಂತರ್ಗತ ರೂಪ ಒಂದು ವರುಣನಾಮಕ ವೃಣಾಂತರ್ಗತ ರೂಪ ಒಂದು ಅಂತ ಎರಡೂ ರೂಪಗಳಿಂದ ಈ ಮಂತ್ರದ ದೇವತೆ ಆದ್ದರಿಂದ ಶತ್ರು ನಿಗ್ರಹ ಮತ್ತೆ ಧನಲಾಭ ಅನ್ನೋ ಎರಡು ಫಲಗಳು ಕೂಡ ಜೀವರಿಗೆ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು ಇಹದಲ್ಲಿ ಲಿಂಗಭಂಗ ಆಮೇಲೆ ಸ್ವರೂಪ ಅಂತ ಎರಡು ಫಲಗಳು ಪರದಲ್ಲಿ ಭುಕ್ತಿ ಮುಕ್ತಿ ಫಲಪ್ರದಾಯಕವಾಗಿರ್ತಕ್ಕಂಥದ್ದು ನರಸಿಂಹ ಮಂತ್ರ ಅನ್ನೋದು ಆದ್ದರಿಂದ ಮಾಸ ಪರ್ಯಂತರವೂ ಬಿಡದೆ ಅಂದರೆ ನಿತ್ಯವೂ ಈ ನರಸಿಂಹ ಮಂತ್ರವನ್ನು ಉಪಾಸನೆ ಮಾಡಬೇಕು ಅಂತ ಮಾಸ ಅಂದರೆ ಒಂದು ತಿಂಗಳು ಮಾತ್ರ ಅಂತ ಈ ರೀತಿ ಅರ್ಥ ಅಲ್ಲ ಜೀವನದಲ್ಲಿ ಪ್ರತಿನಿತ್ಯವೂ ಮಾಡಬೇಕು ಅಂತ ಹೀಗೆ ಈ ನರಸಿಂಹ ಮಂತ್ರವನ್ನು ವಾದಿರಾಜರು ವಿಜಯೇಂದ್ರರು ರಾಯರು ಸತ್ಯಧರ್ಮರು ಎಲ್ಲರೂ ಕೂಡ ಈ ನರಸಿಂಹಸ್ತುತಿ ನರಸಿಂಹ ಮಂತ್ರವನ್ನು ರಚನೆ ಮಾಡಿಕೊಟ್ಟರು ಕೂಡ ಎಲ್ಲವೂ ಸಂಸ್ಕೃತದಲ್ಲೇ ಇರುವಂಥದ್ದು ಆದ್ದರಿಂದ ಈ ಹರಿದಾಸರು ಕೊಟ್ಟಿರ್ತಕ್ಕಂಥ ಈ ನರಸಿಂಹರೂಪಿ ಪರಮಾತ್ಮನ ಉಪಾಸನೆ ಏನಿದೆ ಅಪರೋಕ್ಷ ಜ್ಞಾನಿಗಳ ಕೃತಿಯಾಗಿರೋದ್ರಿಂದ ಅವು ಮಂತ್ರಗಳೇ ಯಥಾಶಕ್ತಿ ಏಕಾಗ್ರ ಚಿತ್ತದಿಂದ ನಿಷ್ಕಪಟದಿಂದ ಬೇಸರದೇ ಜಪಿಸು ಆಗ ಸರ್ವಾಭೀಷ್ಟ ಸಿದ್ಧಿ ಏನಾದಾಗತ್ತೆ ಅಂತ ತಿಳಿಸ್ತಾರೆ ಮಾಸ ಬಿಡದೆ ಇಷ್ಟೆಲ್ಲ ಹೇಳಿ ಇದು ಶುಭನಾಮ ಮಂತ್ರ ಯಾರಮ್ಮಂತ ನೃಕೇಸರಿಯ ನರಸಿಂಹರಾಮನ ಪರಮಾತ್ಮನ ಮಂತ್ರ ಹೇಗೆ ಜಪ ಮಾಡಬೇಕು ಅಂದರೆ ಜಿತಾಸನದಲ್ಲಿ ಏಕಾಗ್ರ ಚಿತ್ತದಿ ನಿಷ್ಕಪಟದಿಂದ ಬೇಸರದೆ ಇಷ್ಟು ವಿಶೇಷಣಗಳನ್ನು ಕೊಟ್ಟು ಹೇಳ್ತಾರೆ ಇಷ್ಟೆಲ್ಲ ಮಾಡಿದ್ರೆ ಫಲ ಏನು ಅಂದರೆ ರುಜಿನಗಳ ನಾಶಗೈಸಿ ಪಾಪ ಪರಿಹಾರಕತ್ವ ಮನೋರಥಗಳ ಪೂರೈಸಿ ಅಂದರೆ ಇಷ್ಟಪ್ರದತ್ವ ಕೊನೆಗೆ ಕೊಡುವನು ಪರಗತಿಯ ಮೋಕ್ಷದಾತೃತ್ವ ಈಗ ಅನಿಷ್ಟ ನಿವೃತ್ತಿದ್ವಾರ ಇಷ್ಟಪ್ರಾಪ್ತಿ ಅನ್ನೋದು ಈ ನರಸಿಂಹ ಮಂತ್ರದ ಉಪಾಸನೆಯಿಂದ ಆಗ್ತಾಯಿದೆ ಆ ರೀತಿಯಾಗಿ ಮಾಡಬೇಕು ಸೂತ್ರ ಭಾಷೆಯಲ್ಲಿ ಆಚಾರ್ ತಿಳಿಸ್ತಾರೆ ನೃಸಿಂಹಾದಿ ಕಮನ್ ಎಚ್ಚ ದುರಿತಾದಿ ನಿವೃತ್ತಯೇ ಉಪಾಸತೆ ಯಥಾಯೋಗ್ಯ ನವ ಫಲವಿಭೇದತಃ ಅಂತ ನರಸಿಂಹ ರಾಮಕೃಷ್ಣ ಮಂತ್ರಾದಿಗಳ ಉಪಾಸನೆ ಯೋಗ್ಯವಾಗಿ ಮಾಡಲೇಬೇಕು ಅವಶ್ಯಕವಾಗಿ ಮೋಕ್ಷ ಸಾಧನೆಯ ಉದ್ದೇಶದಿಂದನೇ ಮಾಡಬೇಕು ಅಂತ ಮೋಕ್ಷನೇ ಸಿಗತ್ತೆ ಅಂತಂದರೆ ಸಾಂಸಾರಿಕ ಸುಖಗಳು ಸಿಕ್ಕೇ ಸಿಗ್ತಾಯಿದೆ ಅದು ಸಾಧ್ಯ ಇಲ್ಲ ಅಂದರೆ ಪಾಪ ನಿವೃತ್ತಿ ಮೊದಲಾಗಿರ್ತಕ್ಕಂಥ ಕಾಮ್ಯ ಫಲದ ಅಪೇಕ್ಷೆಯಿಂದನೂ ಮಾಡಬಹುದು ಆದ್ದರಿಂದ ನರಸಿಂಹ ಮಂತ್ರದ ಉಪಾಸನೆ ಕೇವಲ ಪಾಪ ನಿವೃತ್ತಿಗೆ ಮಾತ್ರ ಸಾಧನ ಅಲ್ಲ ಯೋಗ್ಯವಾಗಿದ್ದರೆ ಮೋಕ್ಷ ಸಾಧನವೂ ಕೂಡ ಆಗ್ತಾ ಇದೆ ಸಕಲಾಭಿಷ್ಟ ಸಾಧನ ಸಾಮರ್ಥ್ಯ ಇದೆ ಆ ನರಸಿಂಹ ಮಂತ್ರಕ್ಕೆ ಅಂತ ಅಲ್ಲಿ ತಿಳಿಸ್ತಾರೆ ಚತುರ್ವಿಂಶಾಕ್ಷರೋ ಮಂತ್ರೋ ನಿಖಿಲೇಷ್ಟಪ್ರದಾಯಕ ಅಂತ ತಂತ್ರಸಾರ ಸಂಗ್ರಹದಲ್ಲಿ ಸಕಲಾಭೀಷ್ಟ ಸಾಧನತ್ವವನ್ನು ಈ ನರಸಿಂಹ ಮಂತ್ರಕ್ಕೆ ಶ್ರೀಮದ್ ಆಚಾರ್ಯ ತಿಳಿಸ್ತಾರೆ ಆದ್ದರಿಂದ ದಾಸರಾಯರು ಹೇಳ್ತಾರೆ ಕೊಡುಗನೋ ಕಡೆಗೆ ಪರಗತಿಯ ಎಲ್ಲ ಐಹಿಕ ಭಾಗ್ಯಗಳನ್ನು ಕೊಟ್ಟು ಕೊನೆಗೆ ಮೋಕ್ಷವನ್ನೇ ಕೊಡ್ತಾನೆ ಭಗವಂತ ಆದ್ದರಿಂದ ಈ ಜಪವನ್ನು ಹೇಗೆ ಮಾಡಬೇಕು ಅಂದರೆ ಜಪಕಾಲದಲ್ಲಿ ಸರಿಯಾಗಿರ್ತಕ್ಕಂಥ ಆಸನದಲ್ಲಿ ಏಕಾಗ್ರತೆ ಎಲ್ಲಿ ಸಾಧ್ಯನೋ ಆ ರೀತಿಯಾಗಿ ಮಾಡಬೇಕು ಅಂತ ಬ್ರಹ್ಮಸೂತ್ರದಲ್ಲಿ ಆಸನಾಧಿಕರಣ ಅಂತಲೇ ಒಂದು ಅಧಿಕರಣವನ್ನು ಹೇಳ ಜಪ ಮಾಡಬೇಕು ಅಂತಾದರೆ ಚಿತ್ತದಲ್ಲಿ ಏಕಾಗ್ರತೆ ಬರಬೇಕು ಅಂತ ಆದರೆ ಸ್ಥಿರವಾದ ಆಸನ ಅನ್ನೋದು ಬೇಕು ಸಮಂ ಕಾಯ ಶಿರೋಗ್ರೀವಂ ದಾರ ಎನ್ ಅಚಲಂ ಸ್ಥಿರ ಅಂತ ಭಗವದ್ಗೀತೆಯಲ್ಲಿ ತಿಳಿಸ್ತಾನೆ ಶ್ರೀಕೃಷ್ಣ ಶರೀರಕ್ಕೆ ವ್ಯಾಯಾಮ ನೀಡುವಂಥ ಆಸನಗಳು ಬೇರೆ ಅವೆಲ್ಲ ಹಠಯೋಗದ ಆಸನ ಅಂತ ಕರೆಸ್ಕೊಳ್ತು ಧ್ಯಾನಕ್ಕೆ ಸಾಕ್ಷಾತ್ಕಾರ ಆಗಬೇಕು ಅಂತ ಆದರೆ ಸ್ಥಿರವಾಗಿರ್ತಕ್ಕಂಥ ಸುಖವಾದ ಆಸನ ಇರಬೇಕು ಸ್ಥಿರ ಸುಖಮಾಸನ ಶವಾಸನದಲ್ಲಿ ಸುಖವಾಗಿ ನೆಲದ ಮೇಲೆ ಮಲಗಿದರೆ ಸುಖವಾಗಿ ನಿದ್ರೆ ಬರುತ್ತೆ ಆದ್ದರಿಂದ ಈ ನರಸಿಂಹಮಂತ್ರ ಉಪಾಸನೆ ಮಾಡಬೇಕು ಜಪಾದಿಗಳನ್ನು ಮಾಡಬೇಕು ಅಂತಾದರೆ ಪದ್ಮಾಸನ ಸ್ವಸ್ತಿಕಾಸನ ಭದ್ರಾಸನ ವಜ್ರಾಸನ ವೀರಾಸನ ಅಂತ ಐದು ಬಗೆಯಾಗಿರ್ತಕ್ಕಂಥ ಸ್ಥಿರವಾದ ಆಸನಗಳನ್ನು ಶಾಸ್ತ್ರ ತಿಳಿಸ್ತಾ ಇದೆ ಸ್ಥಿರವಾದ ಆಸನ ಸುಖವಾದ ಆಸನ ಮನಸಿಗೆ ಚಂಚಲತೆಯನ್ನು ನಿಯಂತ್ರಣ ಮಾಡಿ ಏಕಾಗ್ರತೆಯನ್ನು ಸಾಧನೆ ಮಾಡಲಿಕ್ಕೆ ಯಾವ ಆಸನ ನಮಗೆ ಸೂಕ್ತ ಅನಿಸುತ್ತೋ ಆ ಈ ಆಸ ಐದು ಆಸನಗಳಲ್ಲಿ ಆ ಆಸನವನ್ನು ಆಯ್ಕೆ ಮಾಡಿಕೊಂಡು ಸ್ಥಿರವಾಗಿ ಜಪವನ್ನು ಮಾಡಬೇಕು ಬೇಸರದೇ ಕಿಂಚಿತ್ತೂ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಮ್ಯದ ಅಪೇಕ್ಷೆ ಇಲ್ಲದೆ ಇದ್ದಂಗೆ ಮಾಡಬೇಕು ನಿಷ್ಕಾಪಟದಿಂದ ನಿಷ್ಕಾಪಟ್ಯದಿಂದ ಮಾಡಬೇಕು ಅದೇ ರೀತಿಯಾಗಿ ಆಸನದ ಜೊತೆಗೆ ಶೌಚವೂ ಬೇಕು ವಾಯುಜಯ ಮೊದಲಾಗಿರ್ತಕ್ಕಂಥ ಪ್ರಾಣಾಯಾಮ ಇದೆಲ್ಲ ಬೇಕು ಅಪರಿಗ್ರಹ ಅಹಿಂಸ ಸತ್ಯ ಅಸ್ಥೇಯ ಅಂದರೆ ಸುಳ್ಳು ಹೇಳದೇ ಇರೋದು ಕದಿಯದೇ ಇರೋದು ಬ್ರಹ್ಮಚರ್ಯ ಮೊದಲಾಗಿರ್ತಕ್ಕಂಥ ಯಮಾನಿಯಮಗಳು ಬೇಕು ನಿಯಮ ರೂಪವಾಗಿರ್ತಕ್ಕಂಥ ತಪಸ್ಸು ತುಷ್ಟಿ ಯಜ್ಞಾದಿ ಕರ್ಮಗಳು ಸ್ವಾಧ್ಯಾಯ ಭಗವಂತನ ಪೂಜಾ ಇತ್ಯಾದಿ ಎಲ್ಲವನ್ನು ಕೂಡ ಆ ಜಪಕರ್ತೃನಿದವನ್ನು ನಡೆಸ್ತಾ ಇರಬೇಕು ಶ್ರವಣ ಮಾನ ಧ್ಯಾನಾದಿಗಳನ್ನು ಪ್ರವಚ ಪಾಠ ಪ್ರವಚನಗಳನ್ನು ಮಾಡಬೇಕು ಎಲ್ಲ ಇವೆಲ್ಲ ನಿಯಮಗಳು ಅಥವಾ ಕಂಡೀಷನ್ಸ್ಗಿಂತ ಭಕ್ತಿ ಅನ್ನೋದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಹೀಗೆ ಏಕಾಗ್ರತೆಯಿಂದ ನರಸಿಂಹ ರೂಪ್ಯ ಮಂತ್ರವನ್ನು ಉಪಾಸನೆ ಮಾಡಬೇಕು ಷೋಡಶ ಬಾಹು ಅಂತ ನಾವು ಕೇಳ್ತೀವಿ ಹಂಗಾರೆ ಎಷ್ಟು ಬಾಹುಗಳು ಹೇಗೆ ರೂಪವನ್ನ ರೂಪವನ್ನು ನಾವು ಚಿಂತನೆ ಮಾಡಬೇಕು ಅಂದರೆ ಶ್ರೀಮದ್ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ತಿಳಿಸ್ತಾರೆ ಸರ್ವೇಶ್ವರಿ ಈ ಮಂತ್ರೇಶು ದ್ವ್ಯಾ ಆದಿ ಅನಂತ ಅನಂತ ಬಾಹುಕಃ ಯೋಗ್ಯತಾನುಸಾರ ಯಥಾಶಕ್ತಿ ದ್ವಿಬಾಹು ನರಸಿಂಹ ರೂಪದಿಂದ ಪ್ರಾರಂಭ ಮಾಡಿ ಅನಂತ ಬಾಹು ಅಂತ ಚಿಂತನೆಯನ್ನು ಮಾಡಬಹುದು ಎಚ್ಚರಿಕೆಯನ್ನು ಕೊಡುತ್ತಾರೆ ದಾಸರು ನಿಷ್ಕಪಟದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಮೋಸ ವಂಚನೆ ಅಥವಾ ಮನಸ್ಸು ಚಾಂಚಲ್ಯ ಜಪದ ಕೈಯಲ್ಲಿ ಜಪದ ಮಾಲೆ ಮನಸ್ಸು ಮತ್ತೆಲ್ಲೋ ಈ ರೀತಿಯಾಗಿ ಜಪವನ್ನು ಸರ್ವತಾ ಮಾಡಬಾರ್ದು ಅಂತ ಪುರಂದರದಾಸರು ಒಂದು ಕೃತಿಯಲ್ಲಿ ಹೇಳ್ತಾರೆ ಕರದಲ್ಲಿ ಜಪಮಣಿ ಬಾಯೋಳು ಮಂತ್ರವೋ ಅರಿವೆಯ ಮುಸುಕನು ಮೋರೆಗೆ ಹಾಕಿ ಪರಸತಿ ಪರಧನಕ್ಕಾಗಿ ಚಿಂತಿಸುತ್ತಲೀ ಪರಮ ವೈರಾಗ್ಯದ ಮೂರ್ತಿ ಎನಪೋದು ಅಂತ ವೈರಾಗ್ಯವಿದು ನಮ್ಮ ಪದ್ಮನಾಭನಲ್ಲಿ ಲೇಷಭಕುತಿಯಿಲ್ಲ ಮಂತ್ರ ತಂತ್ರಗಳಿಂದ ದೈವವನ್ನು ವಶ ಮಾಡ್ಕೋಬೋದು ಧರ್ಮದಿಂದ ದರ್ಪದಿಂದ ಛಲತೊಟ್ಟು ಮಂತ್ರವನ್ನ ಜಪ ಮಾಡ್ಬೋದು ಮನಸ್ಸಲ್ಲಿ ಮಾತ್ರ ಪರಸತಿ ಪರಧನಕ್ಕಾಗಿಯೇ ಚಿಂತನೆ ಮಾಡೋದು ಇಂಥ ಕಪಟತ್ತೆ ಅನ್ನೋದು ಖಂಡಿತ ಇರಬಾರ್ದು ಇದ್ದರೆ ಭಗವಂತ ಅನುಗ್ರಹ ಮಾಡೋದಿಲ್ಲ ಶ್ರೀಮದ್ ಆಚಾರ್ಯ ಹೇಳ್ತಾರೆ ಭಕ್ತಿ ಒಂದು ಎಲ್ಲವೂ ಕೂಡ ವ್ಯರ್ಥ ಸರ್ವಂ ವ್ಯರ್ಥಂ ಕಯಾವಿನ ಆದ್ದರಿಂದ ಭಕ್ತಿ ಸಹಿತವಾಗಿ ಭಗವಂತನನ್ನು ಸ್ತೋತ್ರ ಮಾಡಬೇಕು ತಮ್ಮ ಯಥಾ ಯಥಾ ಉಪವಾಸತೆ ತದೆಯೋ ಬವತಿ ಯಾದೃಶಿ ಭಾವನಾ ಎಸ್ ಸಿದ್ಧರ್ಭವತಿ ತಾದೃಶಿ ಸಂಧ್ಯಾ ಒಂದನೆ ಗಾಯತ್ರಿ ಜಪ ಮಾಡದೇ ಇರತಕ್ಕಂಥವನು ಅಂತರಂಗ ಬಹಿರಂಗ ಶುದ್ಧಿ ಇಲ್ಲದೆ ಏನು ಮಾಡಿದರೂ ವ್ಯರ್ಥ ಆಗುತ್ತೆ ಅಂತ ಅಷ್ಟೇ ಅಲ್ಲ ಅದರ ಜೊತೆಗೆ ಅನರ್ಥ ಅನ್ನೋದು ಕಟ್ಟಿಟ್ಟ ಬುದ್ಧಿ ಆದ್ದರಿಂದ ಸರಿಯಾಗಿ ಮಾಡಬೇಕು ಅನ್ನೋದನ್ನು ತೋರಿಸಲಿಕ್ಕೆ ಅದನ್ನೆಲ್ಲ ಸಂಗ್ರಹ ಮಾಡಿ ದಾಸ್ತರು ಹೇಳ್ತಾರೆ ನಿಷ್ಕಪಟನಿಂದ ಜಪಿಸಲು ನಿಷ್ಕಾಪಟ್ಯವಾಗಿ ಜಪ ಮಾಡಬೇಕು ಹಯಗ್ರೀವ ನರಸಿಂಹ ವರಾಹ ಪರಶುರಾಮ ಮಂತ್ರಗಳನ್ನು ಆಚಾರ ಶುದ್ಧಿ ಇಲ್ಲದೇ ಇರತಕ್ಕಂಥವನು ಸರ್ವತಾ ಜಪ ಮಾಡಬಾರ್ದು ಜಪ ಮಾಡಿದರೆ ಅನರ್ಥ ಆಗತ್ತೆ ತತ್ಕ್ಷಣವೇ ಅವನು ಪಿಶಾಚಿಗಳಾಗ್ತಾರೆ ಅಂತ ಶಾಸ್ತ್ರ ತಿಳಿಸ್ತಾ ಇದೆ ಆದ್ದರಿಂದ ಶುದ್ಧ ಶೌಚಾಚಾರ ಪ್ರಾಣಾಯಾಮ ಯಮ ನಿಯಮನ ಆಸನ ಇತ್ಯಾದಿ ಎಲ್ಲ ನಿಯಮಗಳ ಜೊತೆಗೆ ಅವನು ಒಳ್ಳೆ ಆಚಾರಶೀಲನಾಗಿ ಜಪವನ್ನು ಮಾಡಬೇಕೆ ಹೊರತು ಅನಾಚಾರಿಯಾಗಿದ್ದವನು ಮಾಡಬಾರ್ದು ಅದರಿಂದ ಅನರ್ಥ ಆಗತ್ತೆ ಬೇಸರದಲ್ಲಿ ಜಪಿಸಲು ಮಾಸ ಪರ್ಯಂತವೂ ಬಿಡದೆ ಜಪ ಮಾಡಬೇಕು ಹಾಗೆ ಮಾಡಿದರೆ ಅಭೀಷ್ಟ ಸಿದ್ಧಿ ಅಂತ ಹೇಳಿದ್ಮೇಲೆ ನಮಗೆ ಅದರೊಳಗೆ ವಿಶ್ವಾಸ ಇಲ್ಲ ಏನು ಮಾಡಲಿ ಅಂತ ಕೇಳಿದ್ರೆ ಬೇಸರದಿಂದಲೇ ಹೆಚ್ಚಿನವರು ಜಪ ಮಾಡ್ತೀವಿ ನಾವು ಆದರೆ ಕಾಮ್ಯ ಫಲದ ಉದ್ದೇಶ ಇದ್ದರೆ ನಮಗೆ ಈ ರೀತಿಯಾಗಿರ್ತಕ್ಕಂಥ ತೊಡಕುಗಳು ಅಡ್ಡಿ ಆತಂಕಗಳು ಬರ್ತಾವೆ ನಿಷ್ಕಾಮನೆಯಿಂದ ಭಗವಂತನ ಅನುಗ್ರಹ ಒಂದೇ ಉದ್ದೇಶದಿಂದ ಜಪ ಮಾಡಿದ್ರೆ ನಮಗೆ ಸರ್ವಾದೃಷ್ಟಪ್ರದಾಯಕನಾಗಿ ಅವಲಿತಾನೆ ಭಗವಂತ ಪ್ರಹ್ಲಾದ ರಾಜರು ಆ ನರಸಿಂಹರೂಪಿ ಪರಮಾತ್ಮನನ್ನು ಹೀಗೆ ಸ್ತೋತ್ರ ಮಾಡಿದ್ದು ಹಿರಣ್ಯ ಮುಂದೆ ನಿಂತು ಧೈರ್ಯದಿಂದ ಹೇಳ್ತಾರೆ ನ ಕೇವಲಮ್ಮೆ ಭವತಶ್ಚ ರಾಜ ನನ ಮಾತ್ರ ರಾಜ ಅಲ್ಲ ಎಲ್ಲ ಜಗತ್ತಿಗೆ ರಾಜ ಸವೈ ಬಲಂ ಬಲೀನಾಂ ನನಗೆ ನಿನಗೆ ಮಾತ್ರ ಅಲ್ಲ ಎಲ್ಲರಿಗೂ ರಕ್ಷಕ ಅಂತ ಆದರೆ ನರಸಿಂಹರೂಪಿ ಪರಮಾತ್ಮ ಅಂತ ಅಂತಹ ನರಸಿಂಹರೂಪಿ ಪರಮಾತ್ಮನನ್ನು ಕೇವಲ ಅವನ ಅನುಗ್ರಹಕ್ಕಾಗಿ ಮಾತ್ರ ಜ್ಞಾನ ಭಕ್ತಿ ವಿಷಯ ವೈರಾಗ್ಯ ಇಷ್ಟಕ್ಕಾಗಿ ಮಾತ್ರ ಸ್ತೋತ್ರ ಮಾಡಬೇಕು ಪ್ರಹ್ಲಾದರಾಜರು ಆ ಸಂದರ್ಭದಲ್ಲಿ ಇನ್ನೂ ಮಾತು ಹೇಳ್ತಾರೆ ಎಷ್ಟು ಆಶೀಷ ಆಶಾಸ್ತೆ ನಸ ಭಕ್ತ ಸವೈ ವಣಿಕ್ ನಾವು ಭಗವಂತನತ್ರ ನಾನಿಷ್ಟೆಲ್ಲ ಸ್ತೋತ್ರಾದಿಗಳನ್ನು ಮಾಡ್ತೀನಿ ನೀವು ಮತ್ತೇನನ್ನೋ ಕೊಡು ಅಂತ ಕೇಳಿದ್ರೆ ನಮ್ಮದು ಭಕ್ತಿ ಅಂತಾಗಲ್ಲ ನಮಗೂ ಅವನಿಗೂ ವ್ಯಾಪಾರ ನಾನೇನೋ ಕೊಡ್ತೀನಿ ನೀನು ಮತ್ತು ಅದಕ್ಕೆ ಅನುಗ್ರಹ ಈ ರೀತಿಯಾಗಿ ಮಾಡು ಅಂತ ಹೇಳಿದ್ರೆ ಒಂದು ಕರಾರು ಅಲ್ಲಿ ಭಕ್ತಿಗೆ ಆಸ್ಪದನೆ ಇರಲ್ಲ ಹೇಗೆ ಅಂದರೆ ನಾವು ಗ್ರಾಹಕರು ಅವನು ವರ್ತಕ ಕೊಡ್ತಕ್ಕಂಥವನು ಅಂತ ಆಗ್ಬಿಡತ್ತೆ ಅಂಗಡಿಯಲ್ಲಿ ದುಡ್ಡು ಕೊಡ್ತೀವಿ ಸಾಮಾನು ತರ್ತೀವಿ ಹಾಗೆ ನಾವಿಲ್ಲಿ ಇಷ್ಟು ಜಪ ಮಾಡಿ ನನಗೆ ಕೃಷ್ಣಾರ್ಪಣ ಅಂತ ಹೇಳ್ತೀವಿ ನೀ ಅದಕ್ಕೆ ನಮ್ಮ ಇಚ್ಛೆಯನ್ನು ಈ ರೀತಿಯಾಗಿ ಪೂರೈಸು ಅಂತ ಕೇಳಿದ್ರೆ ಹೇಗಾಗತ್ತೋ ಹಾಗಾಗತ್ತೆ ಆದ್ದರಿಂದ ಭಕ್ತಿಯಿಂದ ನಿಷ್ಕಾಮವಾಗಿ ಭಗವಂತಿನ ವಿಷಯದಲ್ಲಿ ಜ್ಞಾನ ಭಕ್ತಿ ವಿಷಯ ವೈರಾಗ್ಯ ಸಾಧನೆಯಲ್ಲಿ ಯಾವುದೇ ಪ್ರತಿಬಂಧಕಗಳಾಗ್ತಾ ಇದ್ದಂತೆ ನಮ್ಮನ್ನು ಉದ್ಧಾರ ಮಾಡುವಂಥ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತಲ್ಲಿ ತಿಳಿಸ್ತಾರೆ ಈ ಪ್ರಹ್ಲಾದ ಇಷ್ಟೆಲ್ಲ ಆದರೂ ಕೂಡ ತನ್ನ ರಕ್ಷಣೆಯ ಬಗ್ಗೆ ತಾನು ಒಂಚೂರಿ ಯೋಚನೆ ಮಾಡಲಿಲ್ಲ ಅಷ್ಟರ ಮಟ್ಟಿಗೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾನೆ ಅಂತ ವಿಶ್ವಾಸ ಇತ್ತು ಅಂತ ನಾವು ಸಪ್ತಮಸ್ಕಂದ ಭಾಗವತದಲ್ಲಿ ಕೇಳ್ತೀವಿ ರಕ್ಷತಿತ್ಯೇವ ವಿಶ್ವಾಸಃ ವಿಶ್ವಾಸ ಫಲದಾಯಕ ಆಗ ಮಾತ್ರ ಆ ವಿಶ್ವಾಸ ಅನ್ನೋದು ಫಲಪ್ರದ ಆಗತ್ತೆ ಆಗ ನರಸಿಂಹರೂಪಿ ಪರಮಾತ್ಮ ಹೇಳ್ತಾನೆ ನರಸಿಂಹ ನಾಮದಲ್ಲಿ ಆ ಭಕ್ತ ಪ್ರಹ್ಲಾದನಿಗೆ ಅಷ್ಟು ಶ್ರದ್ಧೆ ಇತ್ತು ಯಾಕೆಂದರೆ ಅದನ್ನು ನರಸಿಂಹ ಮಂತ್ರವನ್ನು ಪ್ರಹ್ಲಾದರಾಜರಿಗೆ ಉಪದೇಶ ಮಾಡಿದ್ದಾರು ನಾರದರು ಆ ನಾರದರಲ್ಲೂ ಗುರುಗಳಾಗಿರ್ತಕ್ಕಂಥ ಅವರಲ್ಲಿ ಅಚಲವಾದ ಭಕ್ತಿ ಇತ್ತು ಹೀಗಾಗಿ ಒಂದಿಷ್ಟು ಅದರೊಳಗೆ ಅವಿಶ್ವಾಸ ಇಲ್ಲದೇ ಇದ್ದಂಗೆ ನಾಮ ಮಂತ್ರವನ್ನ ಜಪ ಮಾಡಿ ನರಸಿಂಹನನ್ನು ಕಂಡ ದಿಟ್ಟ ಧೀರ ಅಷ್ಟೇ ಅಲ್ಲ ತಾನು ಮಾತ್ರ ಕಂಡಿದ್ದಲ್ಲ ಜಗತ್ತಿಗೆ ತೋರಿದವನು ಭಕ್ತ ಪ್ರಹ್ಲಾದ ಅಂತ ಅವರು ಆ ಶಂಟಾಬರ್ಕರ ಜೊತೆಗಿದ್ದಾಗ ಸಹಪಾಠಿಗಳಾಗಿರ್ತಕ್ಕಂಥ ದೈತ್ಯ ಬಾಲಕರಿಗೆ ಉಪದೇಶ ಮಾಡಿದಾಗೂ ನಮಗೆ ತಿಳಿಸ್ತಾರೆ ಶ್ರವಣಾದಿ ಕಾರ್ಯವನ್ನು ನೋಡ್ತಾ ನಾವು ಮಾತ್ರ ಮಾಡಿರೋ ಸಾಲದು ತನು ಸಂಬಂಧಿ ವಿಹಿ ವಿದ್ಯಾ ಸಂಬಂಧಿ ಕರಿಶೇ ಕರಿಷೇ ಕರೈಷೇ ನಮ್ಮ ನಮ್ಮ ಜೊತೆಗಿದ್ದವರಿಗೂ ಅವರ ವಿದ್ಯಾ ಸಂಬಂಧಿಗಳಾಗಲಿ ಅಥವಾ ನಮ್ಮ ಬ್ಲಡ್ ರಿಲೇಟಿವ್ ಅಂತ ಏನು ಹೇಳ್ತೀವಿ ಸನು ಸಂಬಂಧಿಗಳು ಅವರಿಂದನೂ ಶ್ರವಣವನ್ನು ಮಾಡಿಸ್ಬೇಕು ಅಂತ ಹಾಗೆ ಮಾಡ್ತಕ್ಕಂಥವ್ರು ದಿಟ್ಟ ಪ್ರಹ್ಲಾದ ಅಂತ ಆದ್ದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪೇಕ್ಷೆ ಇಲ್ಲದೆ ಇದ್ದಂಗೆ ನಿಷ್ಕಾಮವಾಗಿ ಮಂತ್ರವನ್ನು ಜಪ ಮಾಡಿದ್ರೆ ಪರೇಶ ಪರ ಅಂದರೆ ಲಕ್ಷ್ಮೀ ದೇವಿ ಅವಳಿಗೂ ಒಡೆಯನಾಗಿರ್ತಕ್ಕಂಥ ಪರಮಾತ್ಮ ಮನೋರಥಗಳನ್ನು ಪೂರ್ತಿ ಮಾಡಿ ಕೊನೆಗೆ ಕೊಡುವನು ಪರಗತಿಯ ಅಂತ ಹೇಳಿದ್ರೆ ಮೋಕ್ಷವನ್ನೇ ಅನುಗ್ರಹಿಸ್ತಾನೆ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಮಂತ್ರ ಅಂದರೆ ನರಸಿಂಹ ಮಂತ್ರ ಅದನ್ನು ಜಪ ಮಾಡಲಿಕ್ಕೆ ಏನೇನಿಲ್ಲ ಕಠಿಣವಾಗಿರ್ತಕ್ಕಂಥ ನಿಯಮಗಳು ಆಸನದ ನಿಯಮ ಆಮೇಲೆ ನಿಷ್ಕಾಮವಾದ ಉಪಾಸನೆ ಮಾಡಬೇಕು ಇತ್ಯಾದಿ ಎಲ್ಲ ದಿಗ್ದರ್ಶನವನ್ನು ಕೂಡ ಒಂದೇ ಪದ್ಯದಲ್ಲಿ ನಮಗೆ ಜಗನ್ನಾಥದಾಸರು ತಿಳಿಸಿಕೊಡುತ್ತಾರೆ ಶ್ರೀಕೃಷ್ಣ ಅರ್ಪಣ